ಪುರುಟಲೋಚನ ನಿನ್ನ ಕದ್ದೊಯ್ ಧರಲು ಪ್ರಾರ್ಥಿಸಿದ ದೇವತೆಗಳು ಉತ್ತರವಲ ಆಲಿಸಿ ತಂದ ವರಹ ರೂಪತಾನಾಗಿ ಧರಣಿ ಜನನೆಯ ತ್ವತ್ಪದಾಬ್ಜಕ್ಕೆ ಎರಗಿ ಭಿನ್ನಯಿಸುವನು ಪಾದಸ್ಪರ್ಶ ಮೊದಲಾದ ಅಖಿಳ ದೋಷಗಳೆನಿಸದಿರು ಎಂದು ಪುರಟ ಅಂದರೆ ಚಿನ್ನ ಸ್ವರ್ಣಂ ಲೋಹಮಣಿ ಶೈವ ಪುರಟಂಛ ಅಭಿದೀಯತೆ ಚಂದೋಗಿ ಉಪನಿಷತ್ ಭಾಷ್ಯದಲ್ಲಿ ತಿಳಿಸ್ತಾರೆ ಪುರಟ ಲೋಚನ ಅಂದರೆ ಹಿರಣ್ಯಾಕ್ಷ ಹಿರಣ್ಯಾಕ್ಷ ನಿನ್ನನ್ನು ಕದ್ದೊಯ್ದಾಗ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಪ್ರಾರ್ಥನೆಯನ್ನು ಆಲಿಸಿ ಭಗವಂತ ವರಾಹ ರೂಪದಿಂದ ನಿನ್ನನ್ನು ಮೇಲ್ತಗೊಂಡು ಬಂದ ಅಮ್ಮ ಭೂದೇವಿ ನಿನ್ನ ಪಾದಕಮಲಕ್ಕೆ ಎರಗಿ ಪಾದಸ್ಪರ್ಶ ಮೊದಲಾದ ಎಲ್ಲ ದೋಷಗಳನ್ನು ಕ್ಷಮಾ ಮಾಡೋ ಈ ರೀತಿಯಾಗಿ ವಿಜ್ಞಾಪನೆಯನ್ನು ಮಾಡುತ್ತಾರೆ ದಾಸರು ಮಾರ್ಗದರ್ಶನವನ್ನು ಮಾಡ್ತಾರೆ ಈ ಎರಡೂ ಪದ್ಯಗಳು ಪ್ರತಿನಿತ್ಯ ಪ್ರಾತಃತ್ರದ ವಿವರಣೆಯನ್ನು ತಿಳಿಸುವಂತೆ ಇದೆ ಅಂತ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಹಿರಣ್ಯಾಕ್ಷ ಭೂಮಿಯನ್ನು ಕೆಣಕಿರುವಂತಹ ಪ್ರಸಂಗ ನಡೆದದ್ದು ಎರಡು ಸಲ ಮೊದಲನೇದು ಬ್ರಹ್ಮಪುತ್ರನಾಗಿರ್ತಕ್ಕಂಥ ವರಾಹ ರೂಪದ ಭಗವಂತ ಪ್ರಳಯೋಧಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲೆತ್ತಿ ಅಡ್ಡ ಮಾಡಿದ್ದು ಎರಡನೇ ಸಲ ದ್ವಿತೀಯಪುತ್ರನಾಗಿರ್ತಕ್ಕಂಥ ಅದನ್ನ ಪ್ರಯೋದಕದಲ್ಲಿ ಮುಳುಗಿಸಿದಾಗ ಎರಡು ಬಾರಿಯೂ ಇದನ್ನು ಮಾಡಿದವನು ಹಿರಣ್ಯಾಕ್ಷನಾದರೆ ಅವನ್ನ ಶಿಕ್ಷೆ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದವನು ವರಾಹರೂಪಿ ಪರಮಾತ್ಮ ಅಣ್ಣನಾದ ಹಿರಣ್ಯಕಶಿಪು ರಾವಣನಾಗಿ ಭಗವಂತನ ರಾಮಾವತಾರದಲ್ಲಿ ಅವನ ಪತ್ನಿ ಸೀತೆಯನ್ನು ಅಪಹಾರ ಮಾಡೋ ಪ್ರಯತ್ನದಲ್ಲಿ ಹತನಾದರೆ ತಮ್ಮನಾಗಿರ್ತಕ್ಕಂಥ ಈ ಹಿರಣ್ಯಾಕ್ಷ ಭಗವಂತನ ಮತ್ತೊಬ್ಬ ಪತ್ನಿಯಾಗಿರ್ತಕ್ಕಂಥ ಭೂದೇವಿಯನ್ನು ಅಪಹಾರ ಮಾಡುವಂಥ ಪ್ರಯತ್ನದಲ್ಲಿ ಹತನಾದ ಹೀಗೆ ಹಿರಣ್ಯಾಕ್ಷ ನಿನ್ನನ್ನು ಕದ್ದೊಯ್ದಾದಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅವರ ಪ್ರಾರ್ಥನೆಯನ್ನು ಆಲಿಸಿ ವರಾಹ ರೂಪದಿಂದ ಭೂಮಿಯನ್ನ ಮೇಲಕ್ಕೆ ತಗೊಂಡು ಬಂದಿ ಭಗವಂತ ನಿನ್ನನ್ನು ತಂದ ಭೂದೇವಿ ನಿನ್ನ ಪಾದ ಕಮಲಕ್ಕೆರಗಿ ನಾನು ಭಿನ್ನಯಿಸುವನೋ ತೋತ್ಪದಾರ್ಜಕ್ಕೆ ಪಾದ ಸ್ಪರ್ಶ ಮೊದಲಾದ ಅಖಿಳ ದೋಷಗಳ ಎಂದು ನನ್ನ ದೋಷಗಳನ್ನು ಕ್ಷಮಾ ಮಾಡಿ ನನ್ನನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ